ಅರವತ್ತೇಳು ಜ್ಞಾನಸತ್ರ ಜ್ಯೇಷ್ಠ ಸುದ್ದಿ ಶುದ್ಧ ಸಪ್ತಮಿಯು ಬಂತು ಅದರ ಹಿಂದೆ ಎಂಟು ದಿನಗಳಿಂದಲೂ ರಾಜಧಾನಿಯಲ್ಲಿ ಗದ್ದಲವೂ ಗದ್ದಲ ಹತ್ತು ಜನ ದೇಶಾದಿವಿಪತಿಗಳು ಬಂದಿದ್ದಾರೆ ಒಬ್ಬೊಬ್ಬರನ್ನು ರಾಜನೇ ಸ್ವಯಂ ಹೋಗಿ ಮಂಗಳವಾದ್ಯಾದಿ ಪರಿವಾರದೊಡನೆ ಕರೆದುಕೊಂಡು ಬಂದು ಒಂದೊಂದು ಅರಮನೆಯಲ್ಲಿ ಇಳಿಸಿದ್ದಾನೆ ಹಾಗೆಯೇ ವಿದ್ವಾಂಸರು ಪಲ್ಲಕ್ಕಿಗಳಲ್ಲಿ ಮೀನಾಗಳಲ್ಲಿ ಸಶಿಷ್ಯರಾಗಿ ಬಂದಿದ್ದಾರೆ ಅವರೆಲ್ಲರನ್ನೂ ರಾಜಪುರುಷರು ಕರೆದುಕೊಂಡು ಹೋಗಿ ನಿಯತವಾದ ಸ್ಥಳಗಳಲ್ಲಿ ಇಳಿಸಿದ್ದಾರೆ ಜ್ಞಾನಸತ್ರವೊಂದು ಜಾತ್ರೆಯಾಗಿ ಹೋಗಿದೆ ಅದನ್ನು ನೋಡುವುದಕ್ಕೆ ಜನ ಮುಗಿಸುತ್ತಿದೆ ನಮ್ಮ ಜನ್ಮದಲ್ಲಿ ನಾವು ಎಷ್ಟು ವಿದ್ವಾಂಸರನ್ನು ಒಟ್ಟಿಗೆ ನೋಡುವುದು ಸಾಧ್ಯವಿಲ್ಲ ಎಂದು ಬಂದವರು ಎಷ್ಟೋ ಜನ ಜ್ಞಾನಸತ್ವವೆಂದದೇನುವೆಂದರೇನು ನೋಡಬೇಕು ಎಂದು ಬಂದವರು ಎಷ್ಟೋ ಜನ ಜ್ಞಾನಸತ್ವವೆಂದರೇನು ನೋಡಬೇಕು ಎಂದು ಬಂದವರು ಇನ್ನೆಷ್ಟೋ ಜನ ಎಲ್ಲದಕ್ಕಿಂತ ಹೆಚ್ಚಾಗಿ ಇದೊಂದು ವಿನೋದ ನೋಡಬೇಕು ಎಂದು ಬಂದವರು ಅಸಂಖ್ಯಾತರು ಅಂತೂ ರಾಜಧಾನಿಯು ತುಂಬಿ ಹೋಗಿದೆ ಎಲ್ಲಿ ನೋಡಿದರು ಜನ ಮನೆಗಳಲ್ಲಿ ಜನ ಬೀದಿಗಳಲ್ಲಿ ಜನ ಮರಗಳ ಜನ ಬಯಲಲ್ಲಿ ಜನ ಎಲ್ಲೆಲ್ಲೂ ಜನವೇ ಜನ ಇಂದಿನ ದಿನವೇ ರಾಜರು ಹೋಗಿ ವಿದ್ವಾಂಸರಲ್ಲಿ ಅಗ್ರಗಣ್ಯರಾಜ ನೋಡಿ ಬಂದರು ಬ್ರಹ್ಮವಾದಿನಿಯಾದ ಗಾರ್ಗಿಯು ಶ್ರೌತದಲ್ಲಿ ಪ್ರಸಿದ್ಧರಾದ ಅಶುಳನು ಜೊತೆಯಲ್ಲಿ ಇದ್ದರು ಶ್ಲೌತದಲ್ಲಿ ಪ್ರಖ್ಯಾತ ವಿದ್ವಾಂಸನಾದ ಅರ್ಥಭಾವ ಬುದ್ಧುಗಳು ಬ್ರಹ್ಮವಾದಿಗಳಾದ ಉಶಸ್ಥ ಕಹೋಬ ಉದ್ದಾಲಕ ವಿದೋಡಿ ಬಂದರು ರಾಜನನ್ನು ಕೇಳಿದನು ಏನಿದು ನೀವು ಆಗಲೇ ನಿಮ್ಮ ಸರ್ವಜ್ಞನನ್ನು ಆರಿಸಿರುವಂತೆ ಆರಿಸಿರುವಂತೆ ರಾಜರು ಸಹಜವಾದ ವಿನಯದಿಂದ ಹೇಳಿದರು ಹಾಗೇನೂ ಇಲ್ಲ ನಮ್ಮ ರಾಜ್ಯದಲ್ಲಿ ಯಾಜ್ಞವೈಕ್ಯರು ಕರ್ಮ ಬ್ರಹ್ಮಗಳೆಡರಲ್ಲಿಯೂ ಪ್ರಸಿದ್ಧಿ ಪಡೆದ ವಿದ್ವಾಂಸರು ಜೊತೆಗೆ ಅನುವಂಶಿಕವಾಗಿ ಬಂದ ಪಾಂಡಿತ್ಯ ಅವರದು ನಾನೇ ಹೋಗಿ ಕರೆದುಕೊಂಡು ಬಂದೆ ವಿದ್ವದ್ದನ್ನು ವಿಸ್ವತನಾಗಿ ಹೇಳುವುದು ಅದರಲ್ಲೇನೂ ತಪ್ಪಿಲ್ಲ ಕಿವಿಯು ಕೇಳಿದ್ದನ್ನು ಬಾಯಿ ಹೇಳಿದು ಅಷ್ಟೇ ಇದರ ಮೇಲೆ ವಿದ್ವದ್ ವೃಂದದ ಪರವಾಗಿ ಗಾರ್ಗಿ ಇದ್ದಾರೆ ನಿಮ್ಮವರೇ ಆದ ಅಶ್ವಲರಿದ್ದಾರೆ ಹಾಗೆ ನೀವು ಸರ್ವಜ್ಞಾಭಿಷೇಕವು ಇಂತಹವರಿಗೆ ಆಗಬೇಕೆಂದರೂ ಅವರು ಪ್ರತಿಭಟಿಸದಿದ್ದರೆ ಗಾರ್ಗಿಯೋ ಹೇಳಿದರು ಇಲ್ಲ ಗುರುಗಳೇ ಸರ್ವಜ್ಞತ್ವವು ನಿಮ್ಮಿಬ್ಬರಲ್ಲಿ ಎಂದರೆ ನೀವು ಯಾಜ್ಞವಾಲ್ಕಿಯರು ಇಬ್ಬರಲ್ಲಿ ಒಬ್ಬರಿಗೆ ಕಟ್ಟಿತ್ತ ಸ್ವತ್ತು ಇದು ನಿಮ್ಮ ಅಭಿಮಾನದಿಂದ ಹೇಳುವ ಮಾತು ಆತನಿಗೆ ದೇವತಾ ಪ್ರಸಾದ ಬಹಳವಾಗಿದೆ ಆತನೇ ಸರ್ವಜ್ಞನಾದನೆಂದರೆ ವಿಶೇಷವಿಲ್ಲ ಅಲ್ಲದೆ ಅದಕ್ಕಾಗಿ ನಾವು ಸಂಕಟ ಇಲ್ಲ ಒಂದು ಸಂಹಿತೆ ಒಂದು ಬ್ರಾಹ್ಮಣ ಒಂದು ಉಪನಿಷತ್ತು ಪಡೆಯುವುದು ಎಂದರೆ ಸಾಮಾನ್ಯವೇ ಇಷ್ಟಾದರೂ ನಮಗೆ ಆತನನ್ನು ಎದುರಿಸಲು ಎದರಿಕೆಯೂ ಇಲ್ಲ ಏನು ಗಾರ್ಗಿ ನೀವೇನು ಹೇಳಿವಿರಿ ನೀವು ಅವನ ಜೊತೆಯಲ್ಲಿ ಯಾತ್ರೆ ಹೋಗಿದವರು ಆತನ ವಿದ್ಯಾವೈಭವಕ್ಕೆ ಮನಸ್ಸೋತು ಬಿಟ್ಟವರೇನೋ ಬಿಟ್ಟಿರುವ ಎಷ್ಟಾಗಲೇ ನಾನು ನಿಮ್ಮ ಶಿಷ್ಯಳು ಆತನಿಗೆ ವಿದ್ಯಾನುಗ್ರಹವೂ ಬೇಕಾದಷ್ಟಿಯನ್ನು ಒಪ್ಪಿಕೊಂಡರೂ ಸಮಯದಲ್ಲಿ ನಾನು ನಾನೂ ಎದುರು ಬೀಳಬಹುದು ಭಲೇ ಭಲೇ ನೋಡಿ ಎಷ್ಟೇ ಹೇಳಲಿ ಮಾನಸವು ರಜೋಗುಣ ಸ್ಥಾನ ಸಮಯ ಬಂದಾಗ ಸಿಡಿಯುವುದೇ ಸ್ವಭಾವ ವಶವರ್ತನೆಯಾದ ಹೆಂಡತಿಯೂ ಕೂಡ ಒಂದೊಂದು ಸಲ ರಿಗುವುದಿಲ್ಲವೇ ಹಾಗೆ ಅದರಲ್ಲೂ ನಾವು ವಿದ್ವಾಂಸರೆಂಬ ಅಹಂಕಾರ ನಾವು ಪ್ರತಿಭಟಿಸದಿದ್ದರೆ ಅದೊಂದು ಅವಮಾನ ಜೊತೆಗೆ ವಿದ್ಯಾದೇವಿಗೆ ಅದು ದೃಢವಾಧಿತೆಂಬ ಶಂಕೆ ಎಲ್ಲವೂ ಸೇರಿ ನಮ್ಮನ್ನು ಪ್ರತಿಭಟಿಸುವಂತೆ ಮಾಡುತ್ತವೆ ಆದರೆ ನಮ್ಮ ಅಭಿಮಾನವು ರಾಗದ್ವೇಷಗಳ ಹಿಡಿತಕ್ಕೆ ಸಿಕ್ಕಿ ದುರಭಿಮಾನಗಳಾಗಿದ್ದಾರೆ ದುರಭಿಮಾನಿಗಳಾದರೆ ಕೆಟ್ಟೆವು ಅದರಲ್ಲಿ ಪಾಂಡಿತ್ಯ ಕ್ರಿಟವನ್ನು ಎಲ್ಲರೂ ನೋಡಿರುವವರು ರಾಜರು ಹೇಳಿದರು ಪಾಂಡಿತ್ಯ ಕಿರೀಟವು ಶಾರದಾ ಮಂಟಪದಲ್ಲಿ ಎಲ್ಲರಿಗೂ ಕಾಣುವಂತೆ ಇಟ್ಟಿದೆ ಅದರದೇನು ದೊಡ್ಡದಿಲ್ಲ ದೊಡ್ಡದಲ್ಲ ಆದರೆ ಆ ಗೋಧನವನ್ನು ನಡೆದು ನೋಡಿದರೆ ಎಂತಹ ಅಪರಿಗ್ರಹಿಯಾಗಾದರೂ ಮನಸ್ಸು ಎಳೆಯುವಂತಿದೆ ವಿರು ವಿವರಗಳನ್ನೆಲ್ಲ ನಾನೇ ಹೇಳಬಾರದು ಅದರಿಂದ ಅಪ್ಪಣೆ ಆದರೆ ಅಶ್ವಲರು ಹೇಳುವರು ಹೇಳಿ ಅಶ್ವಲರೇ ನಿಮ್ಮ ಭಾಷಣ ಕೇಳಿ ಬಹುದಿನವಾಯಿತು ಅಲ್ಲದೆ ನೀವೇನು ಸಾಮಾನ್ಯರೇ ಇಟ್ಟರೆ ವರ ಕೊಟ್ಟರೆ ಶಾಪ ಎನ್ನುವಂತಹ ವಿದ್ವದ್ವರಣ್ಯರು ಏನು ಮಾಡಲಿ ನಮ್ಮೆಲ್ಲರ ದುರದೃಷ್ಟ ನಿಮ್ಮ ಬ್ರಹ್ಮವಿದ್ಯೆಯ ಕಡೆ ಗಮನ ಕೊಡಲಿಲ್ಲ ನೀವು ಬ್ರಹ್ಮವಿದೆಯ ಕಡೆ ಗಮನ ಕೊಡಲಿಲ್ಲ ನಿಮ್ಮ ಸರ್ವಸ್ವವನ್ನು ಶ್ರೌತಕ್ಕಾಗಿ ಶ್ರೌತಕ್ಕಾಗಿ ದಾರೆ ಎರೆದು ಬಿಟ್ಟಿರಿ ಆಯಿತು ನಿಮ್ಮ ಪುರೋಹಿತ ಭಾರ್ಗವರಲ್ಲಿ ಅವರು ರಾಜಪೌರೋಹಿತ್ಯವನ್ನು ಬಿಟ್ಟು ಈಗ ಯಾಜ್ಞವಲ್ಕಿರ ಆಶ್ರಮದಲ್ಲಿ ತಪಸ್ಸಿಗೆ ನಿಂತಿದ್ದಾರೆ ಅಷ್ಟೇ ಅಲ್ಲ ಯಾಜ್ಞವಲ್ಕಿರ ಅದ್ದೆಗಳನ್ನು ತಾವು ನೋಡಿಕೊಳ್ಳುವುದಾಗಿ ಹೇಳಿ ಮೈತ್ರಿಯವರನ್ನು ಕಳುಹಿಸಿಕೊಟ್ಟಿದ್ದಾರೆ ಆಕೆ ಯಾಜ್ಞವಲ್ಕಿರ ಮೋಕ್ಷ ಪತ್ನಿಯ ತಾನೆ ಹೌದು ಸಂತೋಷ ಅಂತಹ ಬ್ರಹ್ಮವಾದಿನಿಯರು ಬರೆದಿದ್ದರೆ ನಿಮ್ಮ ಸಭೆಗೆ ಕಾಂತಿ ತಾಂತಿಯಲ್ಲಿರುವುದು ಏನು ಗರ್ಗಿ ಆಯಿತು ಅಶ್ವಳರು ಏನೋ ಹೇಳುವರೆಂದಿರಲ್ಲ ಹೇಳುವರೆಂದಿರಲ್ಲ ಅಶ್ವಳನು ಹೇಳಿದನು ಒಂದು ಸಾವಿರ ಗೋವುಗಳು ಸವತ್ಸುಗಳಾದ ಅವುಗಳ ಜೊತೆಗೆ ಅರಮನಿಯ ಗುಳಿಗಳು ಇಪ್ಪತ್ತೈದು ಇವನ್ನು ಕಟ್ಟುವುದಕ್ಕೆ ಜ್ಞಾನ ಮಂಟಪದ ಎರಡರಷ್ಟರಾದರೂ ಇರುವ ಎದುರಿಂದ ಎದುರಿಂದ ತೋಪಿನಲ್ಲಿ ಸ್ಥಾನ ಆ ಹಿಂದೆಂದು ನೋಡುತ್ತಿದ್ದರೆ ಸಾಕು ಕಣ್ಣು ಕೂರೈಸಿ ಹೋಗುವುದು ಅವುಗಳನ್ನೆಲ್ಲ ತೊಳೆದು ಅರಿಶಿನ ಕುಂಕುಮ ಹಚ್ಚಿದ ಮೇಲೆ ಹೇಳಬೇಕಾದದ್ದೇನು ಜೊತೆಗೆ ಒಂದೊಂದಕ್ಕೂ ಒಂದೊಂದು ನಿರಾಜೆಯ ಮೇಲೆ ಹೊದಿಕೆ ಕಾಲಿಗೆ ಕೊಂಬಿಗೆ ಬೆಳ್ಳಿಯ ಗೊಗ್ಗರಗಳು ಕತ್ತಿಗೆ ಇತ್ತಳೆಯ ಸರಪಣಿ ಮುಖಕ್ಕೆ ನಿರಾಜೆಯ ಕಂಬಿ ಸೇರಿರುವ ಹಗ್ಗದ ಮುಖವಾಡಗಳು ಇವೆಲ್ಲಕ್ಕೂ ಕಲಶವು ಎಂಬತ್ತು ಎರಡು ಕೊಂಬಿಗೂ ಐದೈದು ಮನುವಿನ ಹೊನ್ನೂಗಳು ಒಂದೊಂದಕ್ಕೂ ಕರೆಯುವುದಕ್ಕೆ ಒಂದು ಸಣ್ಣ ಪಾತ್ರೆ ಒಂದು ಕೊಡದಷ್ಟಾದರೂ ಹಿಡಿಯುವ ದೊಡ್ಡ ಪಾತ್ರೆಯೊಂದು ಅದಕ್ಕೆ ತಕ್ಕ ಆಳು ಕಾಳು ಹುಲ್ಲು ಹಿಂಡಿ ಅಷ್ಟೇನೋ ಆ ಹಣ್ಣುಗಳೇ ಹತ್ತು ಸಾವಿರವಾಗುವುದು ಮನುವಿನ ಹೊಣ್ಣು ಎಂದರೇನು ಅಶ್ವಲನು ರಾಜರ ಮುಖವನ್ನು ನೋಡಿದೀವಿ ಅಪ್ಪಣೆ ಪಡೆದು ನಿಕ್ಷೇಪ ಲಾಭದ ವೃತ್ತಾಂತವನ್ನೆಲ್ಲ ಹಿಡಿದನು ಆ ಹೊಣ್ಣು ಒಂದೊಂದು ಮೂರು ಬೆರಳು ಆಗಲು ನಮ್ಮ ಹೊಣ್ಣು ಅದರಲ್ಲಿ ಇಪ್ಪತ್ತೈದಾಗುವುದು ಅಷ್ಟು ಬಾರಿಯ ಹೊನ್ನೆ ನಾಳೆ ತಾವೇ ನೋಡಿವರಿಲ್ಲ ಇನ್ನೊಂದು ವಿಶೇಷ ಆ ಹಸುಗಳನ್ನು ತೆಗೆದುಕೊಂಡು ಹೋದರೆ ಎಳ್ಳಷ್ಟು ದುಃಖವಾಗಬಾರದು ಅವಕ್ಕೆ ಅವಕ್ಕೆ ಬೇಕಾಗುವ ಕೊಟ್ಟಿಗೆ ಅವುಗಳನ್ನು ನೋಡಿಕೊಳ್ಳಲು ಕೊಳ್ಳುವ ಆಳುಗಳಿಗೆ ಮನೆಗಳು ಅವಕ್ಕೆ ಒಂದು ವರ್ಷಕ್ಕೆ ಬೇಕಾಗುವ ಕಾಳುಕಡ್ಡೆಗಳು ತುಂಬಿಡಿರುವ ಕಣಜ ಎಲ್ಲವನ್ನು ಮಹಾರಾಜರೇ ಸ್ವಂತ ವೆಚ್ಚದಿಂದ ಕಟ್ಟಿಸಿಕೊಡುವರು ಹಾಗಿರಬೇಕು ಮಹಾರಾಜರು ಇದನ್ನು ಮಾಡಿಸಿರುವುದು ಬಹಳ ಸರಿಯಾಯಿತು ಜೊತೆಗೆ ಸರ್ವಜ್ಞಾಭಿಷೇಕದ ದಿನ ಈ ದೇಶಾಧಿಪತಿಗಳು ಮಾಡುವ ಕಾಣಿಕೆಯೂ ಸೇರುತ್ತದೆ ಎಲ್ಲವೂ ಸೇರಿ ಐದು ಲಕ್ಷವಾಗಬಹುದು ಹಾಂ ಹೆಚ್ಚು ಅಲ್ಲಿಗೆ ಬರಬಹುದು ವಿದಗ್ಧನು ಸಂತೋಷದಿಂದ ತಲೆದೂಗಿದನು ಬಹಳ ಸರಿ ಈ ಜ್ಞಾನಸತ್ತದಲ್ಲಿ ಅಥವಾ ಜ್ಞಾನ ಪನ ದ್ಯೋತದಲ್ಲಿ ಗೆದ್ದವನು ನಿರಾಲೋಚನದಿಂದ ಎರಡು ಮೂರು ತಲೆ ಸುಖವಾಗಿರಬಹುದು ಹಾಗೆ ಮಾಡಿದರೆ ವಿದ್ಯೆಯು ಬೆಳೆಯುವುದು ಸರಿ ಬಹಳ ಸರಿ ಎಂದರು ಸಪ್ತಮಿಯ ದಿನ ವಿದ್ವಾಂಸರು ದೇಶಾಧಿಪತಿಗಳು ಪೂರ್ವ ಪ್ರಮುಖರು ಅತಿಥಿಗಳು ಆಹ್ವಾನಿತರು ರಾಜಾಧಿಕಾರಿಗಳು ಮೊದಲಾಗಿ ಎಲ್ಲರೂ ಮಧ್ಯಾಹ್ನದ ಸವಾಹನ ಸವಾಹನರಾಗಿ ದಯಮಾಡಿಸಿದರು ಕೊನೆಯಲ್ಲಿ ಭಗವಾನರ ತಂದೆ ತಾಯಿಗಳನ್ನು ಪಲ್ಲಕ್ಕಿಯಲ್ಲಿ ಕುಳ್ಳರಿಸಿಕೊಂಡು ತಾವು ತಮ್ಮ ಪ್ರಧಾನ ಶಿಷ್ಯನಾದ ಕಾಣ್ವನು ಮುಂದಿನ ಕೊಂಬುಗಳನ್ನು ಮೈತ್ರಿಯಿ ಕಾತ್ಯಾಯಿನಿಯರು ಹಿಂದಿನ ಕೊಂಬುಗಳನ್ನು ಹೊತ್ತುಕೊಂಡು ಬಂದು ಇನ್ನೊಬ್ಬ ಪ್ರಧಾನ ಶಿಷ್ಯನಾದ ಮಧ್ಯಂದಿನವರು ಬೆತ್ತವನ್ನು ಹಿಡಿದುಕೊಂಡು ಮುಂದೆ ಮುಂದೆ ಜ್ಞಾನಮಂಟ ಜ್ಞಾನ ಮಂಟಪಕ್ಕೆ ಬಂದರು ಆಚಾರ್ಯನ ತೇಜಸ್ಸು ವಿಜೃಂಭಿಸಿದ್ದರೂ ಭಗವಾನರ ತೇಜಸ್ಸು ಅದಕ್ಕೆ ಮೂಲವಾಗಿರುವಂತೆ ಇತ್ತು ಭಗವಾನರ ಮಹಾರಾಜರಿಗೆ ಇಂದು ತಿಳಿಯಿತು ಹಾ ಎಂದು ಓಡಿ ಹೋಗಿ ಭಗವಾನರ ಬದಲು ತಾವು ಪಲ್ಲಕ್ಕಿಗೆ ಭುಜವಿತ್ತರು ಆತನ ಜೊತೆಯಲ್ಲಿ ಓಡಿ ಬಂದಿದ್ದ ಮಂತಿ ದಳವಾಯಿ ಭಂಡಾರಿಗಳು ಮಿಕ್ಕ ಕೊಂಬು ಕುಂಬುಗಳನ್ನು ಹಿಡಿದರು ಆಚಾರ್ಯನು ತಾನು ಇನ್ನು ಪಲ್ಲಕ್ಕಿಯಲ್ಲಿ ಕುಳಿತುಕೊಳ್ಳುವುದು ಸರಿಯಲ್ಲವೆಂದು ಯಾರು ಎಷ್ಟು ಬಲವಂತ ಮಾಡಿದರೂ ಕೇಳದೆ ಕೆಳಗಿಳಿದು ಬಿಟ್ಟನು ಭಗವಾನ ರಸಪತ್ನಿ ಶಿಷ್ಯರಾಗಿ ತಾಯಿ ತಂದೆಗಳನ್ನು ಬಿಟ್ ಮುಂದೆ ಬಿಟ್ಟುಕೊಂಡು ಬಂದರು ರಾಜ ಮಂತ್ರಿ ದಳವಾಯಿ ಭಂಡಾರಿಗಳು ಮುಂದೆ ಬೆತ್ತವನ್ನು ಹಿಡಿದು ದಾರಿ ತೋರಿಸಿಕೊಂಡು ಬಂದ ಮನವಾರ್ತೆಯ ಹಿಂದೆ ಅವರಿಗೆ ಮಾರ್ಗದರ್ಶಕರಾಗಿ ಕರೆತಂದರು ಮಹಾರಾಜರು ಸ್ವಯಂ ಹೋಗಿ ಕರೆದುಕೊಂಡು ಬಂದವರು ಇವರೆಂತಹವರು ಇರಬಹುದು ಎಂದು ಮಂಟಪಕ್ಕೆ ಬಂತ ಮಂಟಪವೇ ಎದ್ದು ನಿಂತಿತು ವಿದದ್ಧ ಶಾಖಲೆಯರಿಗೆ ಮಾತ್ರ ಕಾಲು ತೊಳೆದಿದ್ದ ರಾಜರು ಆಚಾರ್ಯ ದಂಪತಿಗಳಿಗೂ ಭಗವಾನರಿಗೂ ಅವರ ಪತ್ನಿಯರಿಗೂ ಕಾಲು ತೊಳೆದರು ಅವರೆಲ್ಲರೂ ಬಂದು ವಿದ್ವತ್ ಸಭೆಯಲ್ಲಿ ತಮ್ಮ ತಮಗೆ ನಿಯತವಾಗಿದ್ದ ಸ್ಥಳಗಳಲ್ಲಿ ಕುಳಿತರು ಭಗವಾನರು ತಂದೆಗೆ ಸಮ ಸರಿಸಮನಾಗಿ ಕುಳಿತುಕೊಳ್ಳದೆ ತಮ್ಮ ಆಸನವನ್ನು ಕೊಂಚ ಅಡ್ಡವಾಗಿ ತಿರುಗಿಸಿ ಕುಳಿತುಕೊಂಡರು ಸಭೆಯವರು ಅದು ಯಾಜ್ಞವಲ್ಕಿಯರೆಂದು ತಿಳಿದು ಉಪಶಾಂತವಾದ ಅವರ ತೇಜಸ್ಸನ್ನು ಕಂಡು ಬಹು ಸಂತೋಷಪಟ್ಟರು ಎಲ್ಲರೂ ಯಥಾವತ್ತಾಗಿ ಉಪಸ್ ಉಪಸ್ಥಿತರಾದ ಮೇಲೆ ಸುಶ್ರಾವ್ಯವಾದ ಸ್ವಾಗತವಾದ ಸ್ವಾಗತ ಸಂಗೀತವಾದ ನಂತರ ರಾಜರು ವೇದಿಕೆಯನ್ನು ಹತ್ತಿ ಸಭಾಪೂಜೆಯನ್ನು ನೆರವೇರಿಸಿದರು ಭಯಭಕ್ತಿಗಳಿಂದ ಸಭೆಯಲ್ಲಿರುವವರನ್ನು ಕುರಿತು ಹೇಳಿದರು ಸರ್ವ ಸನ್ಮಾನ್ಯರಾದ ವಿದ್ವದ್ವರಣ್ಯರಿಗೆ ನಮಸ್ಕಾರಗಳು ಜ್ಞಾನಸತ್ವವನ್ನು ಆರಂಭಿಸಲು ತಮ್ಮ ಅಪ್ಪಣೆಯನ್ನು ಬಿಡುತ್ತಿದ್ದೇವೆ ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯವು ಪರಿಪಕ ಪುಣ್ಯವು ಪರಿಪಾಕವಾಯಿತು ತಮ್ಮನ್ನು ತಮ್ಮಂತಹವರಿಗೆ ಆಶಯ ಕೊಟ್ಟಿರುವ ಈ ದೇಶಾಧಿಪತಿಗಳಿಗೂ ಒಟ್ಟಿಗೆ ದೇಶಾಧಿಪತಿಗಳು ಒಟ್ಟಿಗೆ ನೋಡುವ ಸುಯೋಗವು ಲಭಿಸಿತು ಇಲ್ಲಿ ನಾನು ತಮ್ಮಲ್ಲಿ ಎರಡು ಅಂಶವನ್ನು ವಿಜ್ಞಾಪಿಸಿಕೊಳ್ಳಬೇಕಾಗಿದೆ ಈ ಮಹಾಸಭೆಯು ಯಾವ ಮಹಾತ್ಮನನ್ನು ಸರ್ವಜ್ಞನೆಂದು ಗುಟ್ಟು ಮಾಡುವುದು ಆತನಿಗೆ ಈ ಪಾಂಡಿತ್ಯ ಕಿರೀಟವನ್ನಿಟ್ಟು ಸರ್ವಜ್ಞಾಭಿಷೇಕವನ್ನು ಮಾಡುವುದು ಎರಡನೆಯದಾಗಿ ಈ ದಿನ ತಾವೆಲ್ಲರೂ ಬರುವಾಗ ಆ ದಿಂಡ್ಯ ಮಗುಲಲ್ಲಿ ಕಟ್ಟಿದ್ದ ಸಾವಿರ ಆಕುಳಗಳನ್ನು ನೋಡಿದರೆಲ್ಲ ಅದೆಲ್ಲವೂ ಸಾಲಂಕೃತಗಳು ಸೋಪಸ್ಕರಗಳು ಸಪರಿವಾರಗಳು ಅವನ್ನು ತಮ್ಮಲ್ಲಿ ಬ್ರಹ್ಮೇಶ್ವರು ಯಾರೋ ಅವರು ತೆಗೆದುಕೊಳ್ಳುವುದು ಅಲ್ಲಿ ಕುಳಿತಿದ್ದ ವಿದ್ವಾಂಸರು ಸಭೆಗಳನ್ನು ಎದುರಿಸಿದವರು ಕೀರ್ತಿ ಸಂಪನ್ನರು ವಿದ್ಯಾವೈಭವ ಉಳ್ಳವರು ವಿದ್ಯಾ ವೈಭವವುಳ್ಳವರು ಆದರೆ ಅವರಿಗೆಲ್ಲ ಆ ಸಭೆಯ ಮುಂದೆ ನಿಂತು ನಾನು ಬ್ರಹ್ಮಿಷ್ಟತಮನೆಂದು ಹೇಳಿಕೊಳ್ಳುವ ಧೈರ್ಯವಾಗಲಿಲ್ಲ ಎಲ್ಲರೂ ಆಕಲು ಆಕಲುಗಳನ್ನು ಬಯಸಿದರು ಅದು ನಮಗಿರಲ್ಲಿ ಎಂದು ಹೇಳಲಾರಂಭಿಸದೆ ಹೇಳಲಾರದವರಾದರು ಏಕೋ ಎಲ್ಲರಿಗೂ ಮನಸ್ಸು ನಡಗಿತು ವಿದ್ಯಾಕೀರ್ತಿಗಳಿಂದ ಹಿರಿಯ ಹಿರಿಯರಾಗಿದ್ದವರು ಕುರುಪಾಂಶಾಲರು ಅದರಲ್ಲಿಯೂ ಅವರಲ್ಲಿಯೂ ಪರಮಶ್ರೇಷ್ಠನು ವಿದಗ್ಧ ಆತನು ಏಕೋ ಹೇಳಲು ಮನಸ್ಸು ಮಾಡಲಿಲ್ಲ ರಾಜನು ಮತ್ತೆ ವೇದಿಕೆ ಮೇಲೆ ನಿಂತು ಮೊದಲು ಹೇಳಿದ್ದುದನ್ನು ಮತ್ತೆ ಹೇಳಿದನು ಒಂದು ಗಳಿಗೆ ಕಾದನು ಅದೇ ಮೌನ ಈಗ ನಿರೀಕ್ಷೆವು ಬೆಳೆದು ಘನವಾಗಿ ಮೌನವು ಇನ್ನೂ ಗಂಭೀರವಾಯಿತು ರಾಜನು ತಾನು ಹೇಳಿದುದನ್ನು ಮತ್ತೆ ಇನ್ನೊಮ್ಮೆ ಹೇಳಿದನು ರಾಜನ ಮಾತು ಪ್ರತಿಧ್ವನಿತವಾಗುವಷ್ಟು ಸಭೆಯು ಮೌನವಾಗಿದೆ ಗಟ್ಟಿಯಾದ ಉಸಿರು ಬಿಟ್ಟವ ಬಿಟ್ಟವರೆಲ್ಲರೆಂದರೆ ಅತಿಶಯೋಕ್ತಿಯಲ್ಲ